ಐವತ್ತೆಂಟನೇ ತರಂಗ ಸರಿಯೂ ತೀರದಲ್ಲಿ ವಿಸ್ತಾರವಾದ ಬಯಲಿನಲ್ಲಿ ಯಜ್ಞ ಮಂಟಪವು ಶೋಭಿಸುತ್ತಿದೆ ಇಕ್ಷಾಕು ವಂಶದ ಅರಸುಗಳ ಕೀರ್ತಿ ಸ್ತಂಭಗಳೆಂಬಂತೆ ಅನೇಕ ಅನೇಕ ಯೂಪಸ್ತಂಭಗಳು ಅಚಾಮರವಾಗಿ ನಿಂತಿವೆ ನಟ್ಟ ನಡುವೆ ಯಾಗಕ್ಕಾಗಿ ಒಂದು ದೊಡ್ಡ ಪರ್ಣಶಾಲೆ ಅದರ ಸುತ್ತಲೂ ಋತ್ವಿಕ್ಕುಗಳಿಗೆ ಅದರ ಸುತ್ತಲೂ ಅಭ್ಯಾಗತರಿಗೆ ಇತರರಿಗೆ ಪ್ರಶಸ್ತವಾದ ಯಥೋಚಿತವಾದ ಪರ್ಣಶಾಲೆಗಳು ಏರ್ಪಟ್ಟಿವೆ ಅಲ್ಲಿಂದ ಸ್ವಲ್ಪ ಮುಂದೆ ಭೋಜನ ಗೃಹ ಬೇಕು ಬೇಕಾದ ಹಾಗೆ ಅನ್ನಪಾನಗಳು ಸಿದ್ಧವಾಗಿವೆ ವಿಶ್ವಾಮಿತರು ವಸಿಷ್ಠರ ದರ್ಶನ ಮಾಡಿದರು ಋತ್ವೀಕುಗಳೆಲ್ಲರೂ ಪರಸ್ಪರ ದರ್ಶನ ಕುಶಲ ಸಂಪು ಕುಶಲ ಪ್ರಶ್ನೆ ಸಲ್ಲಾಪಗಳಿಂದ ಒಬ್ಬರನ್ನೊಬ್ಬರು ಸಂಭಾವಿಸಿದರು ವಸಿಷ್ಠರೇ ಯಾಗ ಕ್ರಮಗಳನ್ನೆಲ್ಲ ತಿಳಿಸಿ ಇಲ್ಲಿ ನಾವೇನು ಮಾಡುವಂತಿಲ್ಲ ವರುಣದೇವನೇ ಈ ಯಾಗವು ಹೀಗೆ ನಡೆಯಬೇಕೆಂದು ವಿಧಾಯಕ ಮಾಡಿದ್ದಾನೆ ಎಂದರು ಎಲ್ಲರೂ ಶಕುನಗಳಿಂದ ನೋಡುವುದಾದರೆ ಯಾಗವು ಪೂರ್ಣವಾಗುವಂತಿಲ್ಲ ಎಂದು ತ್ರಿಕಾಲಗ್ನರಾದ ವಸಿಷ್ಠ ವಸಿಷ್ಠ ವಿಶ್ವಾಮಿತ್ರರ ಕಡೆಗೆ ನೋಡುತ್ತಾರೆ ವಸಿಷ್ಠರು ಹಾಗಲ್ಲ ನಾವು ಯಾವಾಗಲೂ ಶುಭಾಶಾಂಸಿಗಳು ಎಲ್ಲವೂ ಚೆನ್ನಾಗಲಿ ಚೆನ್ನಾಗಲಿ ಎಲ್ಲವೂ ಸರಿಯಾಗಲಿ ಸರಿಯಾಗಲಿ ಎನ್ನುವು ತಿರುಬೇಕು ಕರ್ಮದ ಉದ್ದೇಶವೇನು ಯಜಮಾನನಿಗೆ ಶ್ರೇಯಸ್ಸಾಗಬೇಕು ಅದಾದರೆ ಸರಿ ಎಂದು ನಗುತ್ತಾರೆ ಎಲ್ಲರೂ ಸರಿ ಸರಿ ಎನ್ನುತ್ತಾರೆ ವಿಶ್ವಾಮಿತ್ರರು ತುಟುಪಿಟಕ್ಕೆನ್ನಲಿಲ್ಲ ವಿಶ್ವಾಮಿತ್ರರು ತಮ್ಮ ಪಣ್ಣಶಾಲೆಗೆ ಬಂದರೂ ಸಂಧ್ಯಾಕ ಕರ್ಮಗಳೆಲ್ಲ ಸಾಂಗವಾಗಿ ನಡೆದವು ಇನ್ನೂ ಅವರು ಏಕಾಂತಕ್ಕೆ ತೆರಳಬೇಕು ಆಗ ಒಬ್ಬ ಆಶ್ರಮವಾಸಿಯು ಬಂದು ಬಡಬ್ರಾಹ್ಮಣನು ಒಬ್ಬನು ದರ್ಶನಾರ್ಥಿಯಾಗಿ ಬಂದಿದ್ದಾನೆ ಎಂದು ತಿಳಿಸಿದನು ಅವರು ಕೊಂಚ ಯೋಚನೆ ಮಾಡಿ ಆತನು ಇಲ್ಲಿ ಇರುವವರೆಗೂ ಇನ್ನೂ ಯಾರು ಬರಬಾರದು ಎಂದು ಹೇಳಿ ಕಳುಹಿಸಿದರು ಬ್ರಾಹ್ಮಣನು ಆ ಮುಖವನ್ನು ನೋಡಿದರೆ ತೊಡೆದು ಎಷ್ಟು ದಿನವಾಗಿದೆಯೋ ನಿನ್ನುವಂತಿದೆ ಕಣ್ಣುಗಳು ಬಹುವಾಗಿ ಅತ್ತಿರುವನೆಂದು ಸಾಕ್ಷಿಪುರದ ಕೋಸ್ಕರವೋ ಎಂಬಂತೆ ಕೆಂಪಾಗಿ ಊದಿಕೊಂಡಿವೆ ಧ್ವನಿಯು ನಿರ್ಬಲವಾಗಿದೆ ಮುಖದಲ್ಲಂತೂ ತೇಜಸ್ಸು ಎಲ್ಲಷ್ಟು ಎಳ್ಳಷ್ಟೂ ಇಲ್ಲ ಬಂದವನೇ ಅಕಾಯಕಾರಿಯಾದ ನನ್ನನ್ನು ಉದರಿಸಿ ಉದ್ದರಿಸಬೇಕು ಎಂದು ಕಾಲು ಹಿಡಿದು ಅವರ ಬಾಯಿಂದ ಏನಾದರೂ ಆಗಲಿ ಅಭಯವುಂಟು ಏಳು ಎಂದು ವರವನ್ನು ಪಡೆದುಕೊಂಡು ಎದ್ದನು ಬಂದವನು ತನ್ನ ಕಥೆಯನ್ನು ಹೇಳಿಕೊಂಡನು ನಾನೇ ಅಂಗೀರಸ ಅಜೀವರ್ತ ನಾಳೆ ದಿನ ಪಶುವಾಗಬೇಕಾದ ಶುನಶೇ ತಂದೆ ಕುಲಕ್ರಮಾಗತವಾದ ಅಗ್ನಿವಿದ್ಯೆಯನ್ನು ಅಲ್ಪ ಸ್ವಲ್ಪವಾಗಿ ಏಕದೇಶಿಯಾಗಿ ಬಲ್ಲೆ ಶುನಃ ಶೇಖನು ಹುಟ್ಟುವಾಗಲೇ ನಮಗೆ ಕುಲೋದ್ಧಾರಕನಾದ ಮಗನು ಹುಟ್ಟುವನೆಂದು ಕನಸಾಗಿತ್ತು ಆದರೂ ಅದನ್ನು ಮರೆತು ರೋಹಿತಾ ಶುನು ಬಂದು ಕೇಳಿದಾಗ ಬಡತನವು ಆ ಹುಡುಗನನ್ನು ಮಾರಿಬಿಟ್ಟವು ಈಗ ನಾವು ಮಾಡಿದ ಆ ಕಾರ್ಯಕ್ಕಾಗಿ ಪಶ್ಚಾತ್ತಾಪ ಏನಾದರೂ ಮಾಡಿ ಭಗವಾನರು ಅವನನ್ನು ಉಳಿಸಿಕೊಡಬೇಕು ಒಂದು ವೇಳೆ ಮತ್ತೆ ಅವನು ನಮಗೆ ಉಳಿಯದಿದ್ದರೂ ಸರಿ ಯಾರ ಮಗನಾದ್ಯಾಗಿಯಾದರೂ ಬದುಕು ಕೊಳ್ಳಲಿ ತಾವೇ ತಮ್ಮ ಮಗನನ್ನಾಗಿ ಮಾಡಿಕೊಳ್ಳಿ ಅಂತೂ ಬದುಕಿಸಿಕೊಡಿ ಎಂದು ಅಂಗಲಾಚಿ ಪದೇ ಪದೇ ನಮಸ್ಕಾರ ಮಾಡುತ್ತಾನೆ ಕೈ ಮುಗಿಯುತ್ತಾನೆ ನನ್ನ ಅಪರಾಧವನ್ನು ಮಂದಿಸಬೇಕು ಯಾವ ಪ್ರಾಶ್ಚಿತ್ಕಾದರೂ ನ ಸಿದ್ಧವಾಗಿದ್ದೇನೆ ಭಗವಂತ ಕೃಪೆ ಮಾಡಬೇಕು ಎಂದು ಮುಂತಾಗಿ ಹಲವಾರು ತರದಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ ಭಗವಾನರು ತಮ್ಮ ಪರಿವಾರದಲ್ಲಿ ಒಬ್ಬನನ್ನು ಕಳುಹಿಸಿ ಶುದನ್ನು ಕರೆಸಿದರು ಅವನು ಬಂದು ಭಗವಾನರಿಗೂ ತಂದೆಗೂ ನಮಸ್ಕರಿಸಿ ನಿಂತುಕೊಂಡನು ಮುಖವು ತೇಜಸ್ವಿಯಾಗಿದೆ ಯಾವ ವಿಕಾರವೂ ಇಲ್ಲ ಆಡಿಕೊಂಡಿರುವ ಹುಡುಗ ಆಡಿಕೊಂಡಿರುವ ಹುಡುಗನ ನಿರಾಂತಕ ಭಾವವೇ ಇದೆ ಭಗವನ್ ಅವರು ಕೇಳಿದರು ಏನು ಮಗು ನಾಳೆ ದಿನ ನೀನು ಪಶುವಾಗಿರಲು ಒಪ್ಪಿರುವೆಯಾ ಹುಡುಗನು ಕೈ ಮುಗಿದುಕೊಂಡು ಹೇಳಿದನು ಭಗವಾನ್ ದೇಹ ತಂದೆ ತಾಯಿಗಳದು ರಾಜಕುಮಾರನ್ನು ಬಂದು ಕೇಳಿದಾಗ ಅವರು ಮಾತುಗಳನ್ನು ಕೇಳಿದೆ ಮನೆಯಲ್ಲಿ ದಾರಿದ್ಯವು ತಾನೇ ತಾನಾಗಿತ್ತು ಆದ್ದರಿಂದ ಅವರು ಒಬ್ಬ ಮಗನನ್ನು ಮಾರಲು ಒಪ್ಪಿದರು ಅನುಕೂಲವಾಗಿದ್ದರೆ ಮಾರುತ್ತಿರಲಿಲ್ಲ ಅಣ್ಣನ ಮೇಲೆ ತಂದೆಗೆ ಆಸೆ ತಮ್ಮನ ಮೇಲೆ ತಾಯಿಗೆ ಅಭಿಮಾನ ಆದ್ದರಿಂದ ನಾನೇ ಹೋಗಿ ನನ್ನನ್ನು ಮಾರಿಬಿಡಿ ನಿಮ್ಮ ದಾರಿದ್ಯವು ತೀರಲಿ ಎಂದು ಕೈಮುಗಿದೆ ನಾನು ಯಾವತ್ತದ್ದರೆ ಯಾವತ್ತೊಂದಿದ್ದರೂ ಯಾವತ್ತಿದ್ದರೂ ಸಾಯಬೇಕು ದೇವ ಕಾರ್ಯಕ್ಕಾಗಿ ಪರಪ್ರಯೋಜನಕ್ಕಾಗಿ ಸತ್ತರೆ ನನಗೆ ಸದ್ಗು ಸದ್ಗತಿಯುಂಟು ಆದ್ದರಿಂದ ನನ್ನ ವಿಚಾರವಾಗಿ ನನಗೆ ಯೋಚನೆ ಇಲ್ಲ ಆದರೆ ನಮ್ಮ ತಂದೆ ಮಗನನ್ನು ಕಳೆದುಕೊಂಡರೂ ಮನೆ ತುಂಬಿಸಿಕೊಳ್ಳಲಿಲ್ಲ ಅದು ನನ್ನ ವ್ಯಥೆ ನೂರು ಹೊಸಕ್ಕೆ ಹಸು ಕೇಳದೆ ಒಂದು ಸಾವಿರ ಇವರಿಗೆ ಅಷ್ಟು ಬರುತ್ತಿತ್ತು ಇವರ ದಾರಿದ್ರ್ಯವೂ ಇರುತ್ತಿತ್ತು ಈಗ ಇವರಿಗೆ ಕಟ್ಟ ಬಂತು ಪ್ರಯೋಜನವೂ ಇಲ್ಲವಾಯಿತು ಎಂದು ಕೈಮುಗಿದನು ಆ ಹುರಿದನು ದಿಟ್ಟವಾಗಿ ಮಾತನಾಡುತ್ತಿದ್ದರೆ ಬ್ರಹ್ಮಜ್ಞನ ಆದ ಋಷಿಯೊಬ್ಬನು ಮಾತನಾಡುವಂತಿದೆ ದೇಹಾಭಿಮಾನದಿಂದ ದುಃಖಿಸದೆ ಕೇವಲ ತನ್ನ ತಂದೆಯ ದಾರಿದ್ರ್ಯಕ್ಕೆ ವ್ಯಥಿಸುವ ಈ ಬಾಲಕನನ್ನು ಕಂಡು ಭಗವಾನರ ಮನವೊ ಮರುಗಿತು ಒಂದು ಅಪಶಬ್ಧವಿಲ್ಲದೆ ಸ್ವರ ವಿಕಾರವೂ ಇಲ್ಲದೆ ಮೈ ಕೈ ಸ್ವಟ್ಟ ಮಾಡದೆ ಗಂಭೀರವಾಗಿ ಮಾತನಾಡಿದ್ದಂತೂ ಅವರಿಂದ ಬಹುಗೌರವನ್ನೂ ಪಡೆಯಿತು ಭಗವಾನರು ಇನ್ನೂ ಎರಡು ಮಾತುಕತೆ ಕೇಳಿದರು ಏನೇನು ಪಾಠ ಮಾಡಿದೀಯಾ ನಾವು ಅಂಗೀರಸರು ಅಥವರ್ಣವನ್ನು ಸಾಂಗವಾಗಿ ಅಧ್ಯಯನ ಮಾಡಿದ್ದೇನೆ ಆದರೆ ನಾನು ಪ್ರಯೋಗ ಸಿದ್ಧನಲ್ಲ ನಿನಗೆ ಆಸೆ ಇಲ್ಲವೇ ಭಗವಾನ್ ನನಗೆ ಅಧ್ಯಯನವಾಗಿರುವ ಮಂತ್ರಗಳಲ್ಲಿ ಅಮೃತತ್ವ ಸ್ವಗ್ ಸ್ವರ್ಗತಿ ಸ್ವರ್ಗ ಎಂಬ ಎಂದು ಮುಂತಾಗಿ ಬಂದಿದೆ ಅವು ಇವೆಯೋ ಎಂಬುದೊಂದು ಸಂಶಯವೊಂದು ನನಗೆ ಬಂದಿತ್ತು ಈಗ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳುವ ಅವಕಾಶವೂ ಬಂದಿದೆ ಏಕೆ ಅಲ್ಲದೆ ಹೌತವು ತಮ್ಮದು ಭಗವಾನ್ ವಸಿಷ್ಠರು ಬ್ರಹ್ಮ ಅಧ್ವರಿಯೋ ಉದ್ಗಾತೃಗಳು ಸಮನಾದವರು ಈ ಯಜ್ಞದಲ್ಲಿ ದೇವತೆಗಳು ಸಾಕ್ಷಾತ್ ಆಗಿ ಬಂದು ಹವಿರ್ಭಾಗಗಳನ್ನು ತೆಗೆದುಕೊಳ್ಳದೇ ಇರುವುದಿಲ್ಲ ಯಾವ ದೇವತೆಗಳ ಸಾಕ್ಷಾತ್ಕಾರಕ್ಕಾಗಿ ಬ್ರಾಹ್ಮಣನು ಹಗಲಿರುಳುವ ಅಧ್ಯಯನ ವ್ರತಾದಿ ತಪಸ್ಸು ಮಾಡುವನು ಆ ದೇವತೆಗಳ ಸಾಕ್ಷಾತ್ಕಾರ ಗಂಗಾಧಿ ಪವಿತ್ರ ತೀರ್ಥಗಳಿಗಿಂತಲೂ ಪವಿತ್ರವಾಗಿರುವ ತಮ್ಮಂತಹ ತೀರ್ಥಪಾದರ ಸನ್ನಿಧಿಯಲ್ಲಿ ಹರಿಶ್ಚಂದ್ರನಂತಹ ಮಹಾರಾಜನ ಉದರ ವ್ಯಾಧಿ ನಿವೃತ್ತಿಗಾಗಿ ದೇವತೆಗಳಿಗೆ ಬಲಿಯಾಗುವುದು ಇದಕ್ಕಿಂತ ನನಗೆ ಶ್ರೇಯಸ್ಸು ಬೇರೆ ಯಾವುದುಂಟು ಆದ್ದರಿಂದ ನನಗೆ ವ್ಯಥ ಇಲ್ಲ ತಾವು ಕೇಳಿದಿರಿ ಬದುಕಬೇಕೆಂಬ ಆಸೆ ಇಲ್ಲವೇ ಎಂದು ಭಗವಾನ್ ಜೀವ ಜಂತುಗಳಲ್ಲಿ ಯಾವುದಕ್ಕೆ ತಾನೇ ಬದುಕಬೇಕೆಂಬ ಆಸೆ ಇಲ್ಲ ನನಗೆ ಪ್ರೋಕ್ಷಣೆಯಾಗಿದೆ ಆ ದೇಹದಲ್ಲಿ ವರ್ಣನನ್ನು ವ್ಯಾಪಾರ ಮಾಡುತ್ತಿರುವುದು ನನಗೆ ಅರ್ಧಾರ್ಧವಾಗಿ ತಿಳಿಯುತ್ತಿದೆ ಭಗವಾನರು ಈ ಹುಡುಗನ ಮಾತುಗಳನ್ನು ಕೇಳಿ ಬದುಮೆಚ್ಚಿಕೊಂಡು ತಲೆ ನುಗ್ಗಿ ಆತನ ಬುದ್ಧಿಯು ಧರ್ಮದಲ್ಲಿ ಹೇಗಿದೆ ಎಂಬುದನ್ನು ಪರೀಕ್ಷಿಸಬೇಕೆಂದು ಮಗು ನಿನ್ನ ಆಸ್ತಿ ಬುದ್ಧಿಯಿಂದ ನಿನ್ನ ನಿರ್ವಚನ ಸಾಮರ್ಥ್ಯದಿಂದ ನನಗೆ ಬಹು ಸಂತೋಷವಾಗಿದೆ ನಿನಗೆ ಒಂದು ಸಹಸ್ರ ಗಾವುಗಳನ್ನು ಕೊಟ್ಟಿದ್ದೇನೆ ತೆಗೆದುಕೋ ಎಂದರು ಹುಡುಗನು ಅದೇ ಗಂಭೀರ ಭಾವದಿಂದಲೇ ವಿನಯವಾಗಿ ಹೇಳಿದನು ಭಗವಾನ್ ತಂದೆಯು ನನ್ನನ್ನು ಮಾರಿರುವುದರಿಂದ ನನಗೆ ಈಗ ಪಿತೃ ಗೋತ್ರವಿಲ್ಲ ವಿಕ್ರಯಲಬ್ಧನಾಗಿ ಹರಿಶ್ಚಂದ್ರನ ಸ್ವತ್ತಾಗಿದ್ದರು ಆತನ ಗೋತ್ರವು ನನಗೆ ಬರುವುದಿಲ್ಲ ಆದ್ದರಿಂದ ಗೋತ್ರವಿಲ್ಲದ ನಾನು ಈಗ ಶೂದ್ರ ಸಮನು ನನಗೆ ಸ್ವತ್ತಾಧಿಕಾರವಿಲ್ಲವಾಗಿ ಗ್ರಹಣಾಧಿಕಾರವೂ ಇಲ್ಲ ತಾವು ಕೊಟ್ಟದ್ದು ನನಗೆ ಸೇರುವುದೆಂತೂ ಆದರೆ ತಾವು ಕೊಟ್ಟಿದ್ದ ಬೇಡವೆಂದರೂ ಅಪರಾಧವಾಗುವುದೆಂದು ಹೆದರಿ ತಮಗೆ ಅಸಮ್ಮತವೆಲ್ಲದಿದ್ದರೆ ಆ ಗೋಧನ ಗೋಧನವನ್ನು ಈ ನನ್ನ ಹಿಂದಿನ ತಂದೆಗೆ ಕೊಟ್ಟು ಅವರ ದಾರಿದ್ರ್ಯವನ್ನು ನೀಗಿದರೆ ನಾನು ನಿರಾಂತಕನಾಗುವೆನು ಹೌದು ಇವನು ಋಷಿ ಸಂದೇಹವಿಲ್ಲ ಇವನನ್ನು ಉಳಿಸಬೇಕು ಎನ್ನಿಸಿತು ವಿಶ್ವಾಮಿತ್ರಕ್ಕೆ ಆದರೂ ಇನ್ನೂ ಪರೀಕ್ಷಿಸುತ್ತಾ ಆಯ್ತು ನಿನ್ನ ಮಾತಿಗೆ ಸಮ್ಮರ್ತಿಸಿ ನಿನ್ನ ತಂದೆಗೆ ಒಂದು ಸಹಸ್ರ ಗೋಧನವನ್ನು ಕೊಡೋಣ ಈಗ ಅವರು ಬಂದು ನಿನ್ನನ್ನು ಬದುಕಿಸಬೇಕೆಂದು ಕೇಳುತ್ತಿದ್ದಾರೆ ನೀನು ಪ್ರೇಕ್ಷಣೆ ಆಗಿದೆ ಎಂದು ಹೇಳುತ್ತಿದ್ದೀರಿ ನೀನು ಬದುಕಿದ್ದರೆ ಆಗ ನೀನು ಯಾರ ಸತ್ತಾಗುವೆ ಭಗವಾನ್ ಬಾಲಬುದ್ಧಿಯಿಂದ ಧರ್ಮಶಾಸ್ತ್ರವನ್ನು ಹೇಳುವುದು ವಿಹಿತವಲ್ಲ ಆದರೂ ಹಿರಿಯರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳದಿದ್ದರೆ ಓದಿದ ಶಾಸ್ತ್ರಕ್ಕೂ ಕೇಳಿದ ಹಿರಿಯ ಹಿರಿಯರಿಗೂ ದೃಹವಾಗಬಹುದು ಎಂದು ಹೆದರಿ ತಿಳಿದಷ್ಟು ಹೇಳಿದನು ಧರ್ಮವನ್ನು ಸಾಕ್ಷಾತ್ವಾಗಿ ತಿಳಿದವರು ಇಲ್ಲವಾದುದರಿಂದ ನನ್ನ ಮಾತು ಅಧರ್ಮವಾಗಿದ್ದರೆ ಧರ್ಮಪುರುಷನಿಗೂ ತಮಗೂ ಕೋಪ ಬರೆದಿರಲಿ ನಾನು ಈಗ ನಮ್ಮ ತಂದೆಯ ಮಗನಲ್ಲ ವಿಕ್ರಯದಿಂದ ಆತನ ಅಧಿಕಾರವು ಲೋಪವಾಗಿದೆ ವಿಕ್ರಯದಿಂದ ನನ್ನನ್ನು ಪಡೆದುಕೊಂಡ ಹರಿಶ್ಚಂದ್ರ ಮಹಾರಾಜನು ನನಗೆ ಪ್ರೋಕ್ಷಣೆ ಮಾಡಿ ಈ ಯಾಗ ಪ್ರಧಾನ ದೇವತೆಯಾದ ವರುಣನಿಗೆ ಒಪ್ಪಿಸಿದ್ದಾನೆಯಾಗಿ ಆತನಿಗೂ ನನ್ನ ಮೇಲೆ ಅಧಿಕಾರವಿಲ್ಲ ಈಗ ನಾನು ವರುಣನ ಸ್ವತ್ತು ನಾನು ಬದುಕಿದರೆ ವರುಣದೇವನು ಯಾರಿಗೆ ಕೊಟ್ಟರೆ ಅವರವನು ನಾನು ಅಜೀಗಾರ್ಥ ನೀನೇನು ಹೇಳಿವೆ ಭಗವಾನ್ ವಂಶಭೂಷಣನಾದ ಇಂತಹ ಮಗನನ್ನು ಮಾರಿಕೊಂಡು ನನಗೆ ಇಲ್ಲಿ ಮಾತನಾಡಲು ಅಧಿಕಾರವಿಲ್ಲ ಅವನು ಯಾರ ಮಗನಾದರೂ ಆಗಲಿ ಯಾವಾಗ ಗೋತಕ್ಕಾದರೂ ಸೇರಲಿ ಅಂತೂ ಬದುಕಿಸಿಕೊಡಿ ಅವನು ಬದುಕಲಿ ಭಗವಾನ್ ವಿಶ್ವಾಮಿತ್ರರು ಶುನಃಶೇಖನನ್ನು ಹತ್ರ ಕರೆದು ಕೂರಿಸಿಕೊಂಡು ತಲೆಯ ಮೇಲೆ ಕೈಟ್ಟರು ಅಜೀಗರ್ತನು ತಾನೆಲ್ಲಿ ತಾನಲ್ಲಿರಬಾರದೆಂದು ಭಾಗದಿಂದ ಹೊರಕೆ ಹೋದನು ಭಗವಾನು ಏನಾಗುತ್ತಿದೆ ಎಂದರು ಮುರುಗನು ಹೇಳಿದನು ಭಗವಾನ್ ಸಮಸ್ತ ಹಿಮತ್ ಪರ್ವತ ಶಿಖರದಿಂದ ಕಡೆಗೆ ಇಳಿಯುತ್ತಿರುವಂತೆ ಇಳಿಯುತ್ತಿರುವ ಭಾಗೀತೆಯಂತೆ ತಮ್ಮ ಹಸ್ತದಿಂದ ಯಾವುದೋ ಒಂದು ಶಕ್ತಿಧಾರಿಯು ತರಂಗ ತರಂಗವಾಗಿ ನನ್ನ ದೇಹವನ್ನು ಪ್ರವೇಶಿಸುತ್ತಿದೆ ನನಗೆ ಹೊಸ ಶಕ್ತಿಯೂ ಬರುತ್ತಿದೆ ಏನೋ ಒಂದು ವಿಧವಾದ ಅಪೂರ್ವ ವ್ಯಾಪಾರವನ್ನು ನಡೆದು ನನ್ನಿಂದ ಮಂತ್ರಗಳು ಹೊರಡುವಂತಿದೆ ನಮ್ಮ ಅಪ್ಪಣೆಯಾದರೆ ಈಗ ನಾನು ಮಂತ್ರಕರ್ತನಾಗುತ್ತೇನೆ ಹಾಗೆ ನಾನು ಮಂತ್ರಕರ್ತನಾಗುವುದು ವರುಣನನಿಗೂ ಸಮ್ಮತವಾಗಿರುವಂತೆ ತೋರುತ್ತದೆ ಎಂದರು ವಿಶ್ವಾಮಿತ್ರನು ಕೈಯನ್ನು ತೆಗೆದು ನಾಳೆಯ ದಿನ ನಿನ್ನನ್ನು ರೂಪಸ್ತಂಭಕ್ಕೆ ಕಟ್ಟಿದಾಗ ನಿನಗೆ ಪ್ರಜ್ಞೆಯೂ ಇರದು ನೀನು ನಿವ್ಯಪ ನಿರ್ವಾಪಾರನಾಗುವುದು ಆಗುವುದಿಲ್ಲ ಆಗ ನೀನು ನಿನ್ನ ನನ್ನ ಮುಖವನ್ನು ನೋಡು ನಾನು ಅಪ್ಪನೇ ಕೊಡುವೆನು ಆಗ ಭಗವಾನ್ ವಸಿಷ್ಠರಿಗೆ ಕೈ ಮುಗಿದು ಅಧ್ವರ್ಯ ಉದ್ಘಾತೃಗಳನ್ನು ಅಲ್ಲಿ ಸೇರಿರುವ ಋಷಿಮಂಡಲವನ್ನು ಭಾವಿಸಿ ವರ್ಣದೇವನನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿ ನೀನು ನಿನ್ನ ಮಂತ್ರದಾನವನ್ನು ಆರಂಭಿಸು ಆಗ ಯಾವ ದೇವತೆ ಏನು ಹೇಳುವುದು ಅದರಂತೆ ಮಾಡಿ ಬಂದ ಮುಂದಿನ ಕಾರ್ಯ ದೇವತೆ ಮುಂದಿನ ಕಾರ್ಯ ದೇವತೆಗಳು ಎಂದು ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು ಅವರ ಮನಸ್ಸು ಕ್ಷಣಶ್ಚೇಗನ ವಿಚಾರ ಮಾತ್ರ ಯೋಚಿಸುತ್ತಿತ್ತು